ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ತಂಬೆ ಪುನಜ ಉಪನಿಷತ್ತುಗಳ ಮೊದಲನೆಯ ಪರಿಚಯ ಬ್ರಹ್ಮೀಭೂತ ಅವಧೂತರು ಆದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಕೃತಿ ಅದನ್ನು ಮೊತ್ತೊದನೇದಾಗಿ ಆದಿಶಂಕರ ಭಗವತ್ಪಾದರಿಗೆ ಪೂಜ್ಯ ಭಗವತ್ಪಾದರ ಪೂಜ್ಯ ಪಾದಗಳನ್ನು ಕರಕಮಲಗಳನ್ನು ಚರಣಕಮಲಗಳನ್ನು ವಂದಿಸುತ್ತ ಸತ್ಯಾನಂದ ಸರಸ್ವತಿ ಸ್ವಾಮೀಜಿಯವರ ಪದ ತಲೆಗಳಲ್ಲಿ ಸಾಷ್ಟಾಂಗ ವಂದಿಸುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ಸದ್ಗುರು ಶ್ರೀ ಡಾಕ್ಟರ್ ಕೆ ಜಿ ಸುಬ್ರಾಯ ಶರ್ಮ ಇವರು ಇವರಿಗೂ ಸಾಷ್ಟಾಂಗ ಪ್ರಾಣಾಯಾಮವನ್ನು ಮಾಡ್ತಾರೆ ಈ ಉಪನಿಷತ್ತುಗಳ ಮೊದಲನೇ ಪರಿಚಯ ಇದರಲ್ಲಿ ಒಂದು ಕಥೆ ಈಗಾಗಲೇ ನಾವು ನೋಡಿದ್ದೇವೆ ನಿನ್ನೆ ದಿವಸ ಸತ್ಯಕಾಮ ಜಾಬಾಲನ ಕಥೆ ಇವತ್ತು ಎರಡನೇದಾಗಿ ವಿದ್ಯೆಯಲ್ಲಿ ಬಲವಾದ ಆಸೆ ಇರಬೇಕು ವಿದ್ಯೆಯಲ್ಲಿ ಬಲವಾದ ಆಸೆ ಆಸಕ್ತಿ ಇರಬೇಕು ಅಂತೇಳಿ ಹೇಳ್ತಕ್ಕಂಥ ಒಂದು ರೀತಿಯನ್ನು ಹೇಳ್ತಕ್ಕಂಥ ಕಥೆ ಕಠೋ ಉಪನಿಷತ್ತಿನಿಂದ ನಿನ್ನೆದು ಛಂದೋಗಿ ಉಪನಿಷತ್ತಿನ ಕತೆ ಇದು ಸತ್ಯಕಾಮಜಾಲ ಇದು ಕಠೋ ಉಪನಿಷತ್ತಿನ ವಾಜಶ್ರವಸ ಎಂಬುವ ಎಂಬ ಮಹರ್ಷಿ ಸರ್ವಮೇಧ ಎನ್ನುವಂತಹ ಒಂದು ದೊಡ್ಡ ಯಾಗವನ್ನು ಮಾಡಿದೆ ವಾಜಶ್ರವಸ ಎಂತಕ್ಕಂಥ ಹಿಂದೆ ಆ ಯಾಗಕ್ಕೆ ತನ್ನಲ್ಲಿರುವುದನ್ನೆಲ್ಲ ದಕ್ಷಿಣ ಆಗಿ ಕೊಡಬೇಕು ಅಂತೇಳಿದಕ್ಕೆ ಸರ್ವಮೇಧ ಎಲ್ಲವನ್ನು ಉರಿಸುವಂಥದ್ದು ಅಥವಾ ಸಮರ್ಪಿಸುವಂಥದ್ದು ಅದರಂತೆ ಆತ ಎಲ್ಲವನ್ನು ಕೂಡ ಕೊಟ್ಟುಬಿಟ್ಟ ಎಲ್ಲವನ್ನು ಸಮರ್ಪಿಸ್ತಕ್ಕಂಥ ಅಶ್ವಮೇಧ ಅಂತ ಇದ್ರೆ ಅಶ್ವವನ್ನು ಇಲ್ಲಿ ಸರ್ವಮೇಧ ಅಂದರೆ ಎಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಿಸ್ತಕ್ಕಂಥದ್ದು ಅವನಿಗೆ ನಚಿಕೆಯ ತಾಯ ಒಬ್ಬ ಮಗ ಇದ್ದ ವಾಜಶ್ರವಸನಿಗೆ ವಾಜಶ್ರವಸ್ ಅಂದರೆ ಶಬ್ದಾರ್ಥ ನಿಜವಾಗಿ ವಾಜಮ್ ಅಂದರೆ ಅನ್ನಂ ಅನ್ನ ಶ್ರವಸ್ ಅಂದರೆ ಕೀರ್ತಿ ಅಂದರೆ ಸಾಕಷ್ಟು ಹೇರಳುವಾದ ಅನ್ನದಾನ ಅವನ ಮನೆಯಲ್ಲಿ ನಡೀತಾ ಇತ್ತು ಹಾಗಾಗಿ ವಾಜಶ್ರವಸ್ ಅಂತೇಳಿ ಹೆಸರು ಅದೇ ಕೀರ್ತಿ ಅವನಿಗೆ ಶ್ರವಸ್ ಅಂದರೆ ಕೀರ್ತಿ ಶವಾಹ ಅಂತ ದಿನನಿತ್ಯ ಅನ್ನದಾನ ಮಾಡ್ತಾಯಿದ್ದ ಅಂತೇಳಿ ಸಾಕಷ್ಟು ಮಂದಿ ಜನರಿಗೆ ಸಾಕಷ್ಟು ಜನರಿಗೆ ಅವನಿಗೆ ನಚ್ಚಿಕೆಯಾದ ಎನ್ನುವಂತ ಒಬ್ಬ ಮಗ ತಂದೆ ದಕ್ಷಿಣೆಯಾಗಿ ಕೊಟ್ಟಿದ್ದಂಥ ಹಸುಗಳು ಬಹಳ ವಯಸ್ಸಾಗಿದ್ದನ್ನು ನೋಡಿ ಮುದ್ದಿಯಾಗಿದ್ದದನ್ನು ನೋಡಿ ಆ ಹುಡುಗ ಅಂದರೆ ಹಸುಗಳು ನೀರು ಕುಡಿಯಲಾರೋ ಹುಲ್ಲು ತಿನ್ನಲಾರೋ ಹಾಲಂತೂ ಕೊಡುವ ಸಂಭವವೇ ಇಲ್ಲ ಅಂತ ಹಸುಗಳು ಅವುಗಳನ್ನು ದಾನವಾಗಿ ಕೊಟ್ಟರೆ ದುರ್ಗತಿ ಇಲ್ಲ ಅಲ್ಲದೆ ಒಳ್ಳೆ ಲೋಕ ಸಿಕ್ಕೀತೆ ಅಂಥೇಳಿ ತನ್ನಲ್ಲಿ ತಾನು ಯೋಚಿಸ್ಕೊಂಡ ನಚಿಕೇತ ಮಗ ರಾಜಶ್ರೋಸನ ಮಗ ಅವನು ತಂದೆಗೆ ಒಳ್ಳೆಯದಾಗಲಿ ಎನ್ನತಕ್ಕಂಥ ಶ್ರದ್ಧೆಯಿಂದ ಕೂಡಲೇ ಬಂದು ಹೇಳ್ತಾನೆ ತಂದೆ ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಯ ಏನೋ ಹುಡುಗನ ಮಾತೆಂದು ತಂದೆ ಮೊದಲು ಮೊದಲು ಅವನ ಮಾತನ್ನು ಕಿವಿಗೆ ಹಾಕಿಕೊಳ್ಳದೇ ಇದ್ದಂತೆ ಆದರೆ ನಚಿಕೇತ ಮತ್ತೆ ಮತ್ತೆ ನನ್ನನ್ನು ಯಾರಿಗೆ ಕೊಡ್ತೀಯ ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂತೇಳಿ ಪುನಃ ಪುನಃ ಪುನಃ ಪುನಃ ಕೇಳ್ತಾ ಇದ್ದಾಗ ತಂದೆಗೆ ಕೋಪ ಬಂತು ಕೋಪದಿಂದಲೋ ಏನೋ ಎಲ್ಲ ನಿನ್ನನ್ನು ಮೃತ್ಯ ಕೊಡ್ತೇನೆ ಅಂತೇಳಿ ಹೇಳ್ಬಿಟ್ಟ ಆದರೆ ಅಯ್ಯೋ ನಾನು ಇಂಥ ಮಾತಾಡಿಬಿಟ್ಟೆ ಅಂತೇಳಿ ಕೂಡಲೇ ಪಶ್ಚಾತ್ತಾಪ ಆಯಿತು ಅಂತೆ ತನ್ನಲ್ಲಿ ತಾನು ಪೇಚಾಟ ಅವನಿಗೆ ಶುರುವಾಯಿತು ಪೇಚಾಡಲಿಕ್ಕೆ ಮೃತ್ಯ ಕೊಡ್ತೇನೆ ಅಂತ ಹೇಳ್ಬಿಟ್ಟು ತನ್ನ ಮಗನನ್ನೇ ಹೇಳಿದ ನಂತರ ಕೊಡೋದಾಗ್ತದೆ ಯಾಗ ದೀಕ್ಷೆಯಲ್ಲಿ ಇದ್ದಾನೆ ಹ್ಞೂ ಯಾಗ ದೀಕ್ಷೆಯಲ್ಲಿ ಕೊಡ್ತೇನೆ ಅಂತೇಳಿ ಅಲ್ಲಿ ಸ್ವಲ್ಪ ಯಾವ ಕಾರಣದಿಂದಲೂ ಸುಳ್ಳನ್ನು ಹೇಳಬಾರ್ದು ನಚಿಕೇತ ತಂದೆಯ ಮನಸ್ಸಿನ ಕಳವಳವನ್ನು ಕಂಡು ಹೀಗೆ ಹೇಳಿದ ಅಪ್ಪ ನಮ್ಮ ಹಿಂದಿನವರು ಹೇಗೆ ನಡೆದುಕೊಂಡ್ರು ಈಗಿನ ದೊಡ್ಡವರು ಹೇಗೆ ನಡೆದುಕೊಳ್ಳುತ್ತಿದ್ದಾರೆ ನೋಡು ಯಾರಾದರೂ ಸುಳ್ಳನ್ನು ಹುಲ್ಲು ಒಣಗಿ ಹುಲ್ಲು ಹುಟ್ಟುವಂತೆ ಮನುಷ್ಯನು ಮತ್ತೆ ಮತ್ತೆ ಹುಟ್ಟಿ ಸಾಯ್ತಾ ಇದ್ದಾನೆ ಇದಕ್ಕಾಗಿ ಯಾಕೆ ಅಸತ್ಯವನ್ನು ಹೇಳಬೇಕು ನನ್ನನ್ನು ಯಮನ ಹತ್ರ ಕಳಿಸಿಕೊಡು ಹೀಗೆ ತಂದೆಯನ್ನು ಸಮಾಧಾನಗೊಳಿಸಿ ಈ ಬಾಲಕ ಯಮನಲ್ಲಿ ನಡೆದೇ ಬಿಟ್ಟಂತೆ ಆಗ ಯಮ ಮನೆಯಲ್ಲಿ ಇರಲಿಲ್ಲ ಇವನು ಹೋಗುವಾಗ ನಚಿಕೇತ ಮೂರು ದಿನಗಳು ಕಾದಿರಬೇಕಾಯ್ತು ಅಲ್ಲಿ ಹೊರಗಡೆ ಯಮ ಮನೆಗೆ ಬಂದು ಅತಿಥಿಯಾದ ಬಾಲಕನನ್ನು ತಾನು ಮೂರು ದಿನಗಳು ಉಪವಾಸವಿರಿಸಬೇಕಾಯ್ತಲ್ಲ ಅಂಥೇಳಿ ಅಂದ್ಕೊಂಡು ಅಪ್ಪ ನೀನು ಮೂರು ದಿನ ಕಾಯಬೇಕಾಯ್ತಲ್ಲ ನಾನು ಅಪರಾಧಿಯಾಗಿದ್ದೇನೆ ಇದಕ್ಕೆ ಪರಿಹಾರವಾಗಿ ನೀನು ಉಪವಾಸವಿದ್ದಂಥ ಈ ಮೂರು ದಿನಗಳಿಗೂ ದಿನಕ್ಕೊಂದರಂತೆ ಮೂರು ವರಗಳನ್ನು ಕೇಳಿಕೊ ಕೊಡ್ತೇನೆ ಅಂತೇಳಿ ಯಮ ಹೇಳ್ತ ನಚಿಕೇತ ಹೇಳ್ತಾನೆ ಯಮನ ಹತ್ರ ತಂದೆಯವರಿಗೆ ಮನಃಶಾಂತಿಯನ್ನು ಕೊಡು ಅವರು ನನ್ನ ಮೇಲೆ ಕೋಪವನ್ನು ಮಾಡದೇ ಒಳ್ಳೆಯ ಮನಸ್ಸಿನವರಾಗಿ ನನ್ನನ್ನು ಮಾತಾಡಿಸಬೇಕು ಅಂಥೇಳಿ ಒಂದು ವರವನ್ನು ಕೇಳಿಕೊಂಡಂತ ಇವನು ಓದದ್ದೇ ಯಮಲೋಕಕ್ಕೆ ಸೀದಾ ಅದು ಹೇಗೆ ಹೋದನ್ನೋದು ಇವ್ರಿಗೆ ಗೊತ್ತು ನೋಡಿ ಅವನೊಂದು ತಪಾ ನೋಡಿ ಆಮೇಲೆ ಅದು ಒಂದು ಆಮೇಲೆ ಕರ್ಮದಿಂದಲೂ ಧ್ಯಾನದಿಂದಲೂ ಬ್ರಹ್ಮಲೋಕವನ್ನು ಪಡೆಯತಕ್ಕಂತಹ ರೀತಿಯನ್ನು ತಿಳಿಸಬೇಕು ಅಂತೇಳಿ ಎರಡನೇ ವರವನ್ನು ಕೇಳಿಕೊಂಡ ಯಮ ಆ ಎರಡು ವರಗಳನ್ನು ಕೊಟ್ಟ ಬಳಿಕ ನಚಿಕೇತ ಹುಟ್ಟು ಸಾವುಗಳಿಲ್ಲದ ಪುಣ್ಯ ಪಾಪಗಳಿಲ್ಲದ ಇದು ಬ್ರಹ್ಮಲೋಕ ಯಾವುದು ಚಾತುರ್ಮುಖನ ಬ್ರಹ್ಮಲೋಕ ಸೃಷ್ಟಿಕರ್ತನು ಬ್ರಹ್ಮಲೋಕವನ್ನು ಪಡೆಯುವುದು ಹೇಗೆ ಅಂತೇಳಿ ಅಲ್ಲಿವರೆಗೆ ಹೋಗ್ಲಿಕ್ಕಾಗ್ತದೆ ಕರ್ಮದಿಂದಲೂ ಧ್ಯಾನದಿಂದಲೂ ಈಗ ಮೂರನೇದು ಅದಲ್ಲ ಮೂರನೇ ವರ ಏನು ಕೇಳ್ತಾ ಇರ್ತಾನೆ ನಚಿಕೇತ ಕೇಳ್ತಾ ಇದ್ದಾನೆ ಹುಟ್ಟು ಸಾವುಗಳಿಲ್ಲದ ಪುಣ್ಯ ಪಾಪಗಳಿಲ್ಲದ ಪರಮಾತ್ಮನ ಸ್ವರೂಪವನ್ನು ನನಗೆ ತಿಳಿಯ ತಿಳಿಯ ಹೇಳು ನನಗೆ ಹೇಳಿಕೊಡು ಬೋಧಿಸು ಅಂತೇಳಿ ಕೇಳಿಕೊಡ್ತಾನೆ ಯಮ ಹೇಳ್ತಾನೆ ಆಗ ಅಯ್ಯೋ ಈ ವಿದ್ಯೆ ಯಾಕಪ್ಪ ಇದನ್ನು ತಿಳಿಯುವುದು ದೇವ ತಿಳಿಗೂ ಕಷ್ಟವಾಗಿದೆ ತಿಳಿದುಕೊಂಡ ಮೇಲೆ ಅದರಿಂದ ಆಗಬೇಕಾದದ್ದಾದರೂ ಏನು ಈ ವಿದ್ಯೆಗಿಂತಲೂ ನಿನಗೆ ಬೇಕಾದ ಬೇರೆ ಇಷ್ಟಾರ್ಥಗಳನ್ನು ಕೇಳಿಕೊಳ್ಬಾರ್ದು ನೂರು ವರ್ಷ ಬದುಕಿರುವ ಪೂರ್ಣಾಯುಷನ್ನು ಬೇಕಿದ್ರೆ ಕೇಳಿಕೋ ಮಕ್ಕಳು ಮೊಮ್ಮಕ್ಕಳು ದನಕರುಗಳು ಹಣಕಾಸು ಆನೆ ಕುದುರೆಗಳು ರಥಗಳು ದಾಸದಾಸಿಯರು ಭೂಮಂಡಲ ಸಾಮ್ರಾಜ್ಯ ಇವುಗಳು ಏನು ಬೇಕಾದರೂ ಕೇಳಿಕೊಂದು ಅಂಥೇಳಿ ಹೇಳ್ತಾನೆ ಯಮ ಏನು ಹೇಳಿದರೂ ಕೂಡ ಹುಡುಗ ಯಾವುದಕ್ಕೂ ಮನ ಸೋಲುವುದಿಲ್ಲ ಈ ಭೋಗಗಳೆಲ್ಲ ಏನು ಸುಖವನ್ನು ಕೊಟ್ಟಾವು ಅವು ಇಂದ್ರಿಯಗಳನ್ನು ಸೊರಗಿಸ್ತವೆ ಅಷ್ಟೇ ಆಯಾಸಗೊಳಿಸ್ತವೆ ದುರ್ಬಲಗೊಳಿಸ್ತವೆ ಅಷ್ಟೇ ಅನುಭವಿಸಿದಂತೆ ಇಂದ್ರಿಯಗಳೆಲ್ಲ ಕ್ಷಯಿಸ್ತಾ ಹೋಗ್ತವೆ ವಯಸ್ಸಾದ ಹಾಗೆ ನಾವು ಎಷ್ಟು ಕಾಲ ಬದುಕಿರು ತಾನೆ ಸಾಕೆನಿಸಿತು ಮನುಷ್ಯನಿಗೆ ಸಾಕು ಅಂತ ಆಗ್ತದೆ ಬದುಕಿದಷ್ಟು ಇನ್ನಷ್ಟು ಬದುಕುವಂಥ ಆಗ್ತದೆ ಹಣದಿಂದ ಮನುಷ್ಯನಿಗೆ ತೃಪ್ತಿ ಉಂಟ ಆಯುಷ್ಯಿಂದ ತೃಪ್ತಿ ಉಂಟ ಇಲ್ಲ ಇದಿರಲಿ ನಿನ್ನ ದರ್ಶನದಿಂದಲೇ ನಮಗೆ ಸಿಕ್ಕುವಂಥ ಹಣವು ಸಿಕ್ಕಿಯೇ ತೀರ್ತದೆ ಭಾಳ ಬೇಕಾದಷ್ಟು ಕಾಲದ ಆಯುಷು ದೊರೆಯುತ್ತದೆ ಭಗವಂತನ ದರ್ಶನ ಆದರೆ ಎಲ್ಲವೂ ಸಿಗ್ತದೆ ಕುದುರೆಗಳು ರಥಗಳು ಹಾಡು ಕುಣಿತ ಇವೆಲ್ಲ ನಿನ್ನಲ್ಲಿಯೇ ಇರಲಿ ನನಗೆ ಬೇಕಾದ ಪರಮಾತ್ಮನ ವಿದ್ಯೆಯೊಂದೇ ಪರಮಾತ್ಮನ ಬಗ್ಗೆ ಜ್ಞಾನ ಅಜರ ಅಮರವಾದಂಥದ್ದು ಹ್ಞೂ ಅದನ್ನು ತಿಳಿಬೇಕು ಆ ಪರತತ್ವವನ್ನು ಅದನ್ನೇ ನನಗೆ ತಿಳಿಸಿಕೊಡು ಅಂಥೇಳಿ ಕೇಳ್ತಾನೆ ಯಾವನಿಗೆ ಪರಮ ಸಂತೋಷ ಆಯ್ತಂತೆ ಈಗ ಯಾಕೆ ಈ ಯಾವುದೇ ಪ್ರಲೋಭನೆಗಳಿಗೆ ಲೌಕಿಕ ಪ್ರಲೋಭನೆಗಳಿಗೆ ಅವನು ಮರಳಾಗಲಿಲ್ಲ ಆಧ್ಯಾತ್ಮಿಕ ಪರಮಸತ್ಯವನ್ನೇ ಇವನು ಕೇಳ್ತಾ ಇದ್ದಾನೆ ಮತ್ತಷ್ಟು ಬಯಸ್ತಾ ಇದ್ದಾನೆ ಹ್ಞೂ ನಚಿಕೇತ ನೀನು ಧೀರ ಬರಿಯ ಭೋಗಕ್ಕೆ ಹಾ ತೊರೆಯುವ ಮೂಢರು ಬೇಕಾದಷ್ಟು ಜನರಿರ್ತಾರೆ ನಿನಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಹೇಳಿದರೆ ಬೇಗ ಒಪ್ಪಿಕೊಂಡು ಬಿಡ್ತಾರೆ ಹ್ಞೂ ಲಂಚಕ್ಕೆ ನಿಜವನ್ನೇ ಅರಿಯಬೇಕೆನ್ನತಕ್ಕಂತಹ ಒಂದು ಈ ನಿಜವನ್ನೇ ಅರಿಯಬೇಕು ಅಂಥೇಳಿ ಮಿಕ್ಕ ಕಾಮನೆಗಳೆಲ್ಲವನ್ನು ನೀನು ದೂರ ಮಾಡಿದೆಯಲ್ಲ ನೀನೇ ತೀರ ಅಂಥೇಳಿ ಅವನನ್ನು ಕೊಂಡಾಡಿ ಅವನನ್ನು ಪ್ರಶಂಸೆ ಮಾಡಿ ಹೊಗಳಿ ಅವನಿಗೆ ಪರಮಾತ್ಮ ಸ್ವರೂಪವನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟ ಇದು ನಚ್ಚಿಕೇತನ ಕತೆ ಕಠ ಉಪನಿಷತ್ತಿನಲ್ಲಿ ಇನ್ನು ಮೂರನೇದಾಗಿ ನಿಜವಾದ ವಿದ್ಯೆ ಎನ್ನತಕ್ಕಂಥ ಇನ್ನೊಂದು ಚಾಂದೋಗ್ಯ ಉಪನಿಷತ್ತಿನ ಕತೆ ಈಗ ನೋಡಿ ನಾವು ಮೊತ್ತ ಮೊದಲನೇದಾಗಿ ಸತ್ಯಕಾಮ ಜಾಬಾರ ಅವನ ಕಥೆಯಲ್ಲಿ ಏನು ನೋಡಿದೆವು ಯಾರಿಗೆ ವಿದ್ಯೆಯನ್ನು ಕೊಡಬೇಕು ಅಂತೇಳಿ ಯೋಗ್ಯನಾದವನಿಗೆ ತತ್ವವನ್ನು ಹೇಳಬೇಕು ಪರತತ್ವವನ್ನು ಅಂಥೇಳಿ ಒಂದು ಬೋಧಿಸಬೇಕು ಅಂತೇಳಿ ಎರಡನೇದಾಗಿ ವಿದ್ಯೆಯಲ್ಲಿ ಬಲವಾದ ಆಸೆ ಆಶ್ ಇರಬೇಕು ಅಂತೇಳಿ ಹೇಳ್ತಕ್ಕಂಥ ತತ್ವ ನೀತಿ ಮೂರನೇದಾಗಿ ಈಗ ನಿಜವಾದ ವಿದ್ಯೆ ಯಾವುದು ಎನ್ನುವ ಬಗ್ಗೆ ಹೇಳ್ತಾ ಇದ್ದಾರೆ ಚಾಂದಿ ಗೋಪಿನಿಷತ್ರಿ ಒಂದು ಕತೆ ಒಂದಾನೊಂದು ಕಾಲದಲ್ಲಿ ನಾರದರು ಸನತ್ ಕುಮಾರರಲ್ಲಿ ಬಂದು ಪೂಜ್ಯರೆ ನಾರದರು ಪ್ರಶ್ನೆ ಮಾಡ್ತಾರೆ ಸನತ್ ಕುಮಾರರಲ್ಲಿ ನನಗೆ ತತ್ವವನ್ನು ಹೇಳಿಕೊಡಬೇಕು ಅಂದರೆ ಸನತ್ ಕುಮಾರರು ತತ್ವವನ್ನು ಚೆನ್ನಾಗಿ ಅರಿತು ಅದರಲ್ಲಿ ನೆಲೆ ನಿಂತಹ ಬ್ರಹ್ಮಜ್ಞಾನಿಗಳು ಅವರು ಅಯ್ಯ ನಿನಗೇನೇನು ಬರುತ್ತದೆಯೋ ಅದನ್ನು ಮೊದಲು ನನಗೆ ತಿಳಿಯಪಡಿಸು ಆಮೇಲೆ ಅಲ್ಲಿನ ಮುಂದಕ್ಕೆ ಹೇಳ್ಕೊಡ್ತೇನೆ ಅಂತೇಳಿ ಹೇಳಿದ್ರಂತೆ ನೀನು ಯಾವ ಹಂತದಲ್ಲಿದ್ದೀಯ ನನಗೆ ಗೊತ್ತಾಗಬೇಕು ಅಲ್ಲಿನ ಮುಂದಿನದು ನಾನು ಹೇಳ್ತೇನೆ ನೀನೆಷ್ಟು ತಿಳ್ಕೊಂಡಿದ್ದೀಯ ಅದನ್ನು ಹೇಳು ಹ್ಞೂ ಅಂತೇಳಿ ಸನತ್ ಹೇಳ್ತಾರೆ ನಾರದರಿಗೆ ಆಗ ನಾರದರು ಹೇಳ್ತಾರೆ ಪೂಜ್ಯರೆ ಋಗ್ವೇದವನ್ನು ಬಲ್ಲೆನು ಯಜುರ್ವೇದವನ್ನು ಬಲ್ಲೆನು ಸಾಮವೇದವನ್ನು ನಾಲ್ಕನೆಯದಾದ ಅಥರ್ವ ಬಲ್ಲೆ ಐದನೆಯದಾಗಿ ಇತಿಹಾಸ ಪುರಾಣಗಳನ್ನು ತಿಳಿದುಕೊಂಡಿದ್ದೇನೆ ವೇದಗಳಿಗೆಲ್ಲ ವೇದವಾದ ವ್ಯಾಕರಣವನ್ನು ಬಲ್ಲವನಾಗಿರ್ತೇನೆ ಪಿತೃಗಳಿಗೆ ಮಾಡುವ ಶ್ರಾದ್ದ ಕಲ್ಪನೆಯನ್ನು ಅರಿತಿದ್ದೇನೆ ಗಣಿತವನ್ನು ಅಭ್ಯಾಸ ಮಾಡಿರ್ತೇನೆ ಶಕುನಗಳ ತಿಳುವಳಿಕೆಯೂ ನನಗಿದೆ ಅಂದರೆ ಜ್ಯೋತಿಷ್ಯ ನಿಕ್ಷೇಪಗಳನ್ನು ಕಂಡುಹಿಡಿಯುವ ಶಾಸ್ತ್ರವನ್ನು ತಿಳಿದಿರ್ತೇನೆ ಭೂವಿಜ್ಞಾನ ತರ್ಕಶಾಸ್ತ್ರವನ್ನು ಬಲವನ್ನಾಗಿರ್ತೇನೆ ನೀತಿಶಾಸ್ತ್ರವನ್ನು ಬಲವನಾಗಿರ್ತೇನೆ ದೇವತೆಗಳ ಸ್ವರೂಪವನ್ನು ವಿವರಿಸುವ ನಿರುಕ್ತವನ್ನು ಅಭ್ಯಾಸ ಮಾಡಿದ್ದೇನೆ ಬ್ರಹ್ಮವೆಂಬ ವೇದಕ್ಕೆ ಬೇಕಾದ ಶಿಕ್ಷೆ ಕಲ್ಪ ಛಂದಸ್ಸು ಇವುಗಳನ್ನು ಬಲ್ಲೆ ಭೂತ ವಿದ್ಯೆಯನ್ನು ಕ್ಷತ್ರಿಯರಿಗೆ ಭೂತ ವಿದ್ಯೆ ಅಂದ್ರೇನು ಮಂತ್ರವಿದ್ಯೆ ಮಾಂತ್ರಿಕ ವಿದ್ಯೆ ಕ್ಷತ್ರಿಯರಿಗೆ ಬೇಕಾದ ಧನುರ್ವೇದ ಗೊತ್ತು ಜ್ಯೋತಿಷ್ಕರ ನಕ್ಷತ್ರ ವಿದ್ಯೆಯು ಗೊತ್ತು ಸರ್ಪಗಳ ವಿಷಯವನ್ನು ಪರಿಹರಿಸುವ ವಿದ್ಯೆ ವಿದ್ಯೆ ಗಂಧರ್ವರದ ನೃತ್ಯ ಗೀತ ವಾದ್ಯ ವಿದ್ಯೆ ಶಿಲ್ಪ ವಿದ್ಯೆ ಇದನ್ನೆಲ್ಲ ತಿಳಿದಿದ್ದೇನೆ ಅರವತ್ತ್ನಾಲ್ಕು ವಿದ್ಯೆಗಳು ಗೊತ್ತು ಅಂತೇಳಿ ಹೇಳ್ತಾನೆ ಪೂಜ್ಯರೆ ಇದೆಲ್ಲವೂ ತಿಳಿದುಕೊಂಡಿದ್ದೇನೆ ಅರವತ್ತ ವಿದ್ಯೆಗಳು ಒಂದು ಮಾತ್ರ ಬಾಕಿ ನೋಡಿ ಅಂದರೆ ನಾರಾದರೂ ಹಿಂದಿನ ಕಾಲದಲ್ಲಿ ತಿಳಿದಿರಬೇಕಾದ ವೈದಿಕ ವಿದ್ಯೆಯನ್ನು ಲೌಕಿಕ ವಿದ್ಯೆಯನ್ನು ಎಲ್ಲ ಬಲ್ಲವರಾಗಿದ್ದರು ಈಗಿನ ಕಾಲದ ಭಾಷೆಯಲ್ಲಿ ಹೇಳಿದರೆ ಮನುಷ್ಯನ ಜೀವಿತಕ್ಕೆ ಸಂಬಂಧಪಟ್ಟ ವಿದ್ಯೆಗಳೆಲ್ಲವೂ ಅವರಿಗೆ ಬರ್ತಿತ್ತು ಅಂತೇಳಿ ಹೇಳ್ಬೋದು ಮನುಷ್ಯನ ಬದುಕಿಗೆ ಏನೇನು ಬೇಕು ವಿದ್ಯೆಗಳು ಇಂಜಿನಿಯರಿಂಗ್ ಮೆಡಿಕಲ್ ಟೀಚಿಂಗ್ ಅಗ್ರಿಕಲ್ಚರ್ ಈಗ ಏನು ಹೇಳಿರ್ತೇವೆ ಯಾವ್ಯಾವ ಕ್ಷೇತ್ರಗಳಿದೆ ಎಲ್ಲ ವ್ಯವಹಾರ ಅಥವಾ ವ್ಯಾಪಾರ ಕುಶಲತೆ ಆಮೇಲೆ ಕಲೆ ಕಲೆಗಳು ಶಿಲ್ಪಕಲೆ ಇರ್ಬೋದು ಬೇರೆ ಬೇರೆ ಕಲೆಗಳಿರ್ಬೋದು ಕೃಷಿ ಇರ್ಬೋದು ಹಾಂ ವಿಜ್ಞಾನ ಇರ್ಬೋದು ಹ್ಞೂ ಬೇರೆ ಬೇರೆ ಶಾಸ್ತ್ರ ಇರ್ಬೋದು ಹೀಗೆ ಬೇರೆ ಬೇರೆ ಎಲ್ಲ ಖಗೋಳ ವಿದ್ಯೆ ಇರ್ಬೋದು ಭೂಗೋಳ ವಿದ್ಯೆ ಇರ್ಬೋದು ಎಲ್ಲವನ್ನು ಕೂಡ ನೋಡಿ ಖಗೋಳ ಆಕಾಶದ ಗೋಳ ಭೂಗೋಳ ಭೂಮಿಗೋಳ ಭೂಗೋಳ ಎಲ್ಲವನ್ನು ಕೂಡ ತಿಳಿದವರಾಗಿದ್ದರು ಆದರೆ ತಿಳಿಯದಿದ್ದ ಒಂದು ವಿದ್ಯೆ ಇತ್ತು ಅವರು ಅದಕ್ಕಾಗಿ ಸಂತಕುಮಾರರಲ್ಲಿ ಬಂದಿದ್ದರು ಈಗ ಗೊತ್ತಾಯಿತುನಾಥ್ ಕುಮಾರ್ರಿಗೆ ಸ್ವಾಮಿ ನಾನಾದರೂ ಹೇಳ್ತಾರೆ ನಾನು ಇಷ್ಟನ್ನು ತಿಳಿದುಕೊಂಡಿದ್ದರೂ ಬರೀ ಮಂತ್ರಜ್ಞಾನಿಯಾಗಿರ್ತೇನೆ ಆತ್ಮವಿದ್ಯೆಯನ್ನು ಅರಿತಿಲ್ಲ ಆತ್ಮಜ್ಞಾನಿಯಾದರೆ ಶೋಕವಿಲ್ಲದವನಾಗುವನೆಂದು ಪೂಜ್ಯರಾದ ತಮ್ಮಂಥವರಿಂದ ಕೇಳಿದ್ದೇನೆ ನಾನಾದರೂ ಶೋಕದಲ್ಲಿ ಮುಳುಗಿದ್ದೇನೆ ಪೂಜ್ಯರೇ ತಾವು ನನ್ನನ್ನು ಈ ಶೋಕದ ಆಚೆಯ ದಡವನ್ನು ಸೇರಿಸಬೇಕು ಅಂಥೇಳಿ ನಾರದರು ಪ್ರಾರ್ಥಿಸ್ತಾರೆ ಯಾರನ್ನ ಸನತ್ ಕುಮಾರನ ಸನತ್ ಕುಮಾರ್ ಅಂದರೆ ಯಾರು ಬ್ರಹ್ಮ ಮಾನಸ ಪುತ್ರರು ಹ್ಞೂ ಸನಕ ಸನಂದನ ಸನತ್ಕುಮಾರ ಮತ್ತು ಸನಾತನ ಅಂಥೇಳಿ ಅಥವಾ ಸನತ್ ಸುಜಾತ ಅಂತಲೂ ಹೇಳ್ತಾರೆ ನಾಲ್ಕು ಜನ ಬ್ರಹ್ಮಾನಸ ಅವರು ನೈಷ್ಠಿಕ ಬ್ರಹ್ಮಚಾರಿಗಳು ಅವರು ಅಖಂಡ ಬ್ರಹ್ಮಚಾರಿಗಳು ನಾಲ್ಕು ನಂದಿಗಳು ಹೀಗೆ ಯಶನಾಥ್ ಕುಮಾರ್ ಹೀಗೆ ಹೇಳ್ತಾರೆ ನಾರದರು ಆತ್ಮವಿದ್ಯೆಯನ್ನು ಹೇಳಿಕೊಡಿ ಅಂಥೇಳಿ ಬೋಧಿಸಿ ಅಂಥೇಳಿ ನಾವು ಈಗಿನ ಕಾಲಕ್ಕೆ ನಾರದರಿಗಿಂತ ಇನ್ನೂ ಹೆಚ್ಚಿನ ವಿಜ್ಞಾನಗಳನ್ನು ಕಲಿತಿರಬಹುದು ನಮ್ಮ ಕಾಲಕ್ಕೆ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಎಂಬ ಪಂಚಭೂತಗಳ ವಿಚಾರವೂ ಹೆಚ್ಚು ಹೆಚ್ಚಾಗಿ ತಿಳಿದಿರುತ್ತದೆ ನಮ್ಮ ವಿಜ್ಞಾನದ ವಿಶ್ವಕೋಶವು ಬಲು ದೊಡ್ಡದಾಗಿರ್ತದೆ ಎಚ್ ಟು ಓ ಆಕ್ಸಿಜನ್ ಹೈಡ್ರೋಜನ್ ಹ್ಞೂ ಪಿರಿಯಾಡಿಕ್ ಟೇಬಲ್ ಆವರ್ತಕ ಕೋಷ್ಟಕ ಎಲ್ಲ ರಸಾಯನಶಾಸ್ತ್ರ ಭೌತಶಾಸ್ತ್ರ ಕೆಮಿಸ್ಟ್ರಿ ಫಿಸಿಕ್ಸ್ ಹ್ಞೂ ಬಯಾಲಜಿ ಮ್ಯಾಥ್ಸ್ ಅದ್ರಿಲೆಟ್ರ್ನಾಮಿಟ್ರಿಯೋ ಜಾಮೆಟ್ರಿಯೋ ಏನೇನುಂಟು ಎಲ್ಲ ಕ್ಯಾಲ್ಕುಲಸ್ಸೋ ಎಲ್ಲ ತಿಳಿದಿರಬಹುದು ನಮ್ಮ ವಿಜ್ಞಾನದ ವಿಶ್ವಕೋಶ ಬಲು ದೊಡ್ಡದಾಗಿರ್ತದೆ ಎಲೆಕ್ಟ್ರಾನ್ ಪ್ರೊಟಾನ್ ನ್ಯೂಟ್ರಾನ್ ಪಾಸಿಟ್ರಾನ್ ಅಲ್ಲ ಆದರೆ ಏನು ನಾವು ಶೋಕವನ್ನು ದಾಟುವ ವಿದ್ಯೆಯನ್ನು ಕಲಿತಿರುವುದಿಲ್ಲ ಇಷ್ಟೆಲ್ಲ ಗೊತ್ತಿದ್ರು ನಮಗೆ ದುಃಖವನ್ನು ಮೀರುವಂತಹ ವಿದ್ಯೆ ಗೊತ್ತುಂಟ ಏನಾದರೂ ದುಃಖ ಬಂತು ಕಷ್ಟ ಬಂತು ಆಗ ತುಂಬ ವ್ಯಥೆ ಪಡ್ತೇವೆ ಕೆಲವರು ಖಿನ್ನತೆಗೆ ಹೋಗಿಬಿಡ್ತಾರೆ ಡಿಪ್ರೆಷನ್ ಹಾಗಾಗಿ ಅದನ್ನು ದಾಟುವಂತಹ ವಿದ್ಯೆ ನಮಗೆ ಕರಗತವಾಗಿದೆಲ್ಲ ಎಲ್ಲ ಲೌಕಿಕ ವಿದ್ಯೆಗಳೆಲ್ಲ ಭಾಳ ಜಾಣರು ಈಗಿನವರು ನಾವೆಲ್ಲ ಎಷ್ಟು ವಿಜ್ಞಾನವನ್ನು ಹೆಚ್ಚಿಸಿಕೊಂಡ್ರೂ ಶೋಕವನ್ನ ತಪ್ಪಿಸೋದಕ್ಕೆ ಆಗುವುದಿಲ್ಲ ನಮ್ಮ ವಿದ್ಯೆಯು ಭೋಗವನ್ನು ಹೆಚ್ಚಿಸ್ತದೆ ಬೇಕಾದಷ್ಟು ಸಲಕರಣೆಗಳು ಬಂತು ಮೊಬೈಲ್ ಬಂತು ಟಿ ಬಂತು ವಾಹನಗಳು ನಾನಾನವನ್ನು ಬಂತು ಎಲ್ಲ ಬಂತು ಆದರೆ ಇದೆಲ್ಲ ಏನಾಯಿತು ಭೋಗವನ್ನು ಮಾತ್ರ ಹೆಚ್ಚಿಸಿದೆ ವಿನಃ ಶೋಕವನ್ನು ದುಃಖವನ್ನು ಕಮ್ಮಿ ಮಾಡಲಿಲ್ಲ ಶೋಕವನ್ನು ಗೆಲ್ಲುವುದಕ್ಕೆ ಪರಮಾತ್ಮ ವಿದ್ಯೆಯೇ ಬೇಕು ಅದೇ ನಿಜವಾದ ವಿದ್ಯೆ ನಿಜವಾದ ವಿದ್ಯೆ ಅಂದರೆ ಪರಮಾತ್ಮ ವಿದ್ಯೆ ಅಥವಾ ಆತ್ಮವಿದ್ಯೆ ಅಂತೇಳಿ ಇದು ಮೂರನೆಯ ಒಂದು ಕಥೆ ಮುಂದೆ ಪರಿಪೂರ್ಣ ವಿದ್ಯೆ ಅಂದರೆ ನಾಲ್ಕನೇದು ಚಾಂದಿ ಉಪನಿಷತ್ತಿನದೇ ಇನ್ನೊಂದು ಕತೆ ಅರುಣನ ಮಕ್ಕಳಾದಂತಹ ಅರುಣ ಅಂತೇಳಿ ಒಬ್ಬ ಹಿಂದೆ ಮಹರ್ಷಿದ್ದ ಅವನ ಮಕ್ಕಳಾದಂತಹ ಉದ್ದಾಲಕರೆಂಬುವರು ಅವರಿಗೆ ಶ್ವೇತಕೇತು ಎನ್ನುತಕ್ಕಂತಹ ಮಗನಿದ್ದ ಉದ್ದಾಲಕರು ಅರುಣಿ ಅಂತ ಹೇಳ್ತಾರೆ ಅರುಣ ಅಂದರೆ ಸೂರ್ಯನ ಸಾರಥಿ ಅರುಣ ಒಬ್ಬ ವೈನತೆ ಇದು ವಿನತ ವಿನತೆಯ ವಿನತೆಯ ಮಗ ಹಿರಿಯ ಮಗ ಎರಡನೇವ ವೈನತೆಯ ಗರುಡ ಮೊದಲನೆಯವ ಅರುಣ ಅರುಣನ ಮಕ್ಕಳಾದಂತಹ ಉದ್ದಾಲಕರು ಎಂಬುವರಿಗೆ ಅರುಣನ ಮಗ ಉದ್ದಾಲಕ ಅಂತಕ್ಕಂಥ ಮಹರ್ಷಿ ಅವರಿಗೆ ಶ್ವೇತಕೇತು ಏನತಕ್ಕಂಥ ಮಗ ಮಗನಿಗೆ ಉಪನಯನದ ಕಾಲವು ಮೀರುತ್ತಾ ಬಂತು ಆಗ ಉದ್ದಾಲಕ ಮಹರ್ಷಿಗಳು ಮಗುವು ನೀನು ಒಬ್ಬ ಗುರುಗಳಲ್ಲಿ ಬ್ರಹ್ಮಚಾರಿಯಾಗಿದ್ದುಕೊಂಡು ವಿದ್ಯಾಭ್ಯಾಸವನ್ನು ಮಾಡಬೇಕು ನಮ್ಮ ಕುಲದವ್ರು ಯಾರೂ ಓದದೇ ಬರಿಯ ಹುಟ್ಟು ಬ್ರಾಹ್ಮಣರಿನಿಸಿಕೊಂಡಿರುವುದಿಲ್ಲ ಎಲ್ಲೂ ಓದಿದ್ದಾರೆ ಎಲ್ಲರೂ ಕೂಡ ಬರೀ ಹುಟ್ಟಿನಲ್ಲಿ ಬ್ರಾಹ್ಮಣರಲ್ಲ ನಮ್ಮ ಕುಲದವರು ಅಂತೇಳಿ ಉದ್ದಾ ಹೇಳ್ತಾನೆ ಮಗನಿಗೆ ಶ್ವೇತಕೇತರಿಗೆ ತಂದೆಯು ತಿಳುವಳಿಕೆಳ್ಳುವವರಾಗಿದ್ದರೂ ಮತ್ತೊಬ್ಬ ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತೇಳಿ ಹೇಳುವುದನ್ನು ನೋಡಿದರೆ ತಾವು ಎಲ್ಲಿಗೋ ಪರಸ್ಥಳಕ್ಕೆ ಹೋಗಿ ಬರಬೇಕಾದ ಸಂದರ್ಭ ಒದಗಿತ್ತು ಅಂತೇಳಿ ಕಾಣುತ್ತದೆ ಹಿಂದಿನ ಕಾಲದಲ್ಲಿ ಬಹುಮಟ್ಟಿಗೆ ತಂದೆಯೇ ಮಗನಿ ಗುರು ಆಗಿರ್ತಾಯಿದ್ದೆ ಆಗ ಹುಡುಗನಿಗೆ ಕೇವಲ ಹನ್ನೆರಡು ವರ್ಷ ಬ್ರಾಹ್ಮಣರು ಹದಿನಾರನೇ ವರ್ಷದ ಮಕ್ಕಳಿಗೆ ಉಪನಯನವನ್ನು ಮಾಡಿಸದೇ ಇದ್ದರೆ ಮಹಾ ದೋಷ ಉಂಟಾಗ್ತದೆ ಅಂತ ಶಾಸ್ತ್ರದಲ್ಲಿದೆ ನೋಡಿ ಹದಿನಾರು ವರ್ಷದೊಳಗಡೆ ಆದರೂ ಆಗಬೇಕು ಅಂತೇಳಿ ಇದ್ರೆ ಮಹಾದೋಷ ಅಂಥೇಳಿ ಉಪನಯನ ಬ್ರಾಹ್ಮಣರಿಗೆ ಹುಡುಗನು ತಂದೆಯ ಅಪ್ಪಣೆಯಂತೆ ಗುರುಗಳಲ್ಲಿ ಹೋಗಿ ತನ್ನ ಇಪ್ಪತ್ತ್ನಾಲ್ಕನೆಯ ವರ್ಷದವರೆಗೂ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬಂದ ಮನೆಗೆ ಅವನು ತಾನು ವೇದಗಳನ್ನು ವೇದಾಂಗಗಳನ್ನು ಎಲ್ಲವೂ ಓದಿರ್ತೇನೆ ಅಂದರೆ ಗರ್ವದಿಂದ ಸ್ವಾಭಿಮಾನದಿಂದ ಎದೆ ಒಬ್ಬಿಸಿಕೊಂಡು ಬಂದಿದ್ದ ಶ್ವೇತಕೇತುವೆ ನೀನು ಬಹಳವಾಗಿ ಓದು ಕಲಿತರುವೆ ಅಂಥೇಳಿ ಕಾಣ್ತದೆ ನೋಡುವಾಗ ತಂದೆ ಕೇಳ್ತಾನೆ ಉದ್ದಾಲಕ ಯಾವುದರಿಂದ ಕೇಳದೆ ಇದ್ದದ್ದನ್ನು ಕೇಳಿದಂತ ಆಗ್ತದೋ ವಿಚಾರ ಮಾಡೋದಿರುವುದನ್ನು ವಿಚಾರಿಸಂತೆ ಆಗ್ತದೋ ಅರಿತುಕೊಳ್ಳೋದಿರುವುದನ್ನು ಅರಿತುಕೊಂಡಂತೆ ಆಗ್ತದೋ ಆ ವಸ್ತುವನ್ನು ನೀನು ಕೇಳಿದಿಳ್ಕೊಂಡಿದೀಯಾ ಅಂಥೇಳಿ ಉದ್ದಾಲಕರು ಕೇಳ್ತಾರೆ ಏನಂತೂ ಪ್ರಶ್ನೆ ಮಾಡ್ತಾರೆ ನೀನು ಬಹಳ ಓದಿದೀಯಾ ಗೊತ್ತು ಆದರೆ ಯಾವುದರಿಂದ ನೀನು ಯಾವ ವಿಚಾರವನ್ನು ಕೇಳಿದ್ರೆ ಆಮೇಲೆ ಕೇಳಿದ್ದ ಕೇಳದೇ ಇದ್ದದ್ದು ಯಾವುದಲ್ಲಿದೆ ಅದನ್ನೆಲ್ಲ ಕೇಳಿದಾಗೆ ಆಗ್ತದೋ ಯಾವ ವಿಚಾರವನ್ನು ನೀನು ವಿಚಾರ ಮಾಡಿದರೆ ವಿಚಾರ ಮಾಡದೇ ಇರುವುದನ್ನೆಲ್ಲ ವಿಚಾರಿಸಿದಂತೆ ಆಗ್ತದೋ ಹಾಗೆ ಯಾವುದನ್ನು ಅರಿತುಕೊಂಡ್ರೆ ಅರಿತುಕೊಳ್ಳೋದಿರುವುದನ್ನೆಲ್ಲ ಅರಿತುಕೊಂಡಂತೆ ಆಗ್ತದೋ ಯಾವುದನ್ನು ತಿಳಿದ್ರೆ ತಿಳಿಯದಿರುವುದನ್ನೆಲ್ಲ ತಿಳ್ಕೊಂಡಂತೆ ಆಗ್ತದೋ ಆ ವಸ್ತುವನ್ನು ನೀನು ಕೇಳಿದಿಳ್ಕೊಂಡಿದ್ದೀಯಾ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಉದ್ಧಾರಕರು ಶ್ವೇತಕೇತು ಹೇಳ್ತಾನೆ ಅದನ್ ಶ್ವೇತಕೇತುವಾಗ ಅವನು ಅದನ್ನು ತಿಳ್ಕೊಂಡು ಇರಲಿಲ್ಲ ಅವನು ಎಷ್ಟೋ ಓದುಗಳನ್ನು ಓದಿ ತಿಳ್ಕೊಂಡಿದ್ದ ಆದರೂ ಅವನು ಒಂದನ್ನು ತಿಳ್ಕೊಂಡ್ರೆ ಮಿಕ್ಕೆ ಎಲ್ಲವನ್ನು ತಿಳ್ಕೊಂಡಂತೆ ಆಗತಕ್ಕಂಥ ಪರಿಪೂರ್ಣ ವಿದ್ಯೆ ಯಾವುದಿದೆ ಅದನ್ನು ಸಂಪಾದಿಸಿಕೊಂಡಿರಲಿಲ್ಲ ಅವನು ವಿನಯದಿಂದ ಕೇಳ್ತಾನೆ ತಂದೆ ಹತ್ರ ಪೂಜ್ಯರೇ ಆ ಅದ್ಭುತವಾದ ವಿದ್ಯೆ ಯಾವುದು ಒಂದನ್ನು ತಿಳ್ಕೊಂಡ್ರೆ ಮತ್ತೆ ಎಲ್ಲ ಒಂದು ತಿಳ್ಕೊಂಡಂತಾಗೋದು ಅಂತೇಳಿ ಹೇಳುವಂಥದ್ದು ಹೇಗೆ ಅದು ಅಂಥೇಳಿ ಕೇಳ್ತಾನೆ ಬಳಿಕ ತಂದೆ ಉದ್ದಾರಕ ಬಾಕಿ ಎಲ್ಲ ವಿದ್ಯೆ ಲೌಕಿಕ ವಿದ್ಯೆ ಕಲಿತ ನಂತರ ಮಗ ಮಗನಿಗೆ ಪರಮಾತ್ಮ ವಿದ್ಯೆಯನ್ನು ಉದ್ಧಾರಕರು ಬೋಧಿಸ್ತಾರೆ ಉಪದೇಶಿಸ್ತಾರೆ ಹಾಗಾಗಿ ಬೇರೆ ಗುರುವಿನ ಹತ್ರ ಕಳಿಸಿದ್ದು ತಂದೆಯಲ್ಲೇ ಆದರೆ ಮಕ್ಕಳಿಗೆ ಆ ಒಂದು ಗಂಭೀರತೆ ಬರುವುದಿಲ್ಲ ಕಲಿಯುವಂಥ ಈಗಿನ ಕಾಲದಲ್ಲಿ ಅಂತೂ ಮಕ್ಕಳು ಮನೆಯಲ್ಲಿ ಕಲಿಯೋದು ಭಾಳ ಕಷ್ಟ ಕಲಿಸಲಿಕ್ಕೆ ಶಾಲೆಯಲ್ಲಿ ಆದರೆ ಯಾರೋ ಮೇಸ್ಟ್ರು ಮಾಸ್ಟ್ರು ಟೀಚರು ಅಂಥೇಳಿ ಹೆದರ್ತಾರೆ ಹ್ಞೂ ಮಿಸ್ಸು ಮೇಡಮ್ ಅಂಥೇಳಿ ಅವರ ಒಂದು ಗಂಭೀರತೆ ಬರ್ತದೆ ಪಾಠ ಕೇಳ್ತಾರೆ ಕಲಿತಾರೆ ಮನೆಯಲ್ಲಿ ಆದರೆ ಅದು ಆ ಗಂಭೀರತೆ ಇರುವುದಿಲ್ಲ ಹ್ಞೂ ಸಲಿಗೆ ಇರ್ತದೆ ಹಾಗೆ ತಂದೆ ಉಳಿದೆ ಎಲ್ಲ ವಿದ್ಯೆಗಳನ್ನು ಹೊರಗಡೆ ಕಲಿಯಲು ಕೇಳಿಕೊನೆಗೆ ಪರಮಾತ್ಮ ವಿದ್ಯೆಯನ್ನು ಅಷ್ಟು ಎಲ್ಲ ತಿಳ್ಕೊಂಡು ಆದಂಥ ಮಗನಿಗೆ ಪರಮಾತ್ಮ ವಿದ್ಯೆಯನ್ನು ಉಪದೇಶಿಸ್ತಾನೆ ಉದ್ಧಾರಕರು ಶ್ವೇತಕೇತುವಿಗೆ ಇದು ಪರಿಪೂರ್ಣ ವಿದ್ಯೆ ಎನ್ನತಕ್ಕಂಥ ಒಂದು ನೀತಿಯನ್ನು ಬೋಧಿಸ್ತಕ್ಕಂಥಕ್ಕ ಪರಿಪೂರ್ಣ ವಿದ್ಯೆ ಯಾವುದು ಪರಮಾತ್ಮ ವಿದ್ಯೆ ಪರಿಪೂರ್ಣ ವಿದ್ಯೆ ಅನ್ನತಕ್ಕಂಥದ್ದು ಹೀಗೆ ಆಮೇಲೆ ಐದನೇದು ಗುರುಕುಲವಾಸ ಎನ್ನತಕ್ಕಂಥ ಕಥೆ ಚಾಂದಯ್ಯ ಉಪನಿಷತ್ನಿಂದ ಬಂದಿರತಕ್ಕಂಥದ್ದಿದು ಒಂದೊಂದು ಕಾಲದಲ್ಲಿ ಪ್ರಜಾಪತಿ ಬ್ರಹ್ಮ ಹೀಗೆ ಹೇಳಿದಂತೆ ಆತ್ಮನಲ್ಲಿ ಯಾವ ದೋಷಗಳಿಲ್ಲ ಅವನಿಗೆ ಮುಪ್ಪಿಲ್ಲ ಸಾವಿಲ್ಲ ಶೋಕವಿಲ್ಲ ಹಸಿವಿಲ್ಲ ನೀರಡಿಕೆ ಇಲ್ಲ ಅವನು ಸತ್ಯ ಅವನು ಬಯಸಿದ್ದೆಲ್ಲ ಆಗುವುದು ಸತ್ಯ ಸಂಕಲ್ಪನೂ ಮನಸ್ಸಿನಲ್ಲಿ ನೆನೆಸಿಕೊಂಡದೆಲ್ಲ ನೆರವೇರುತ್ತದೆ ಅವನನ್ನೇ ಹುಡುಕಬೇಕು ಅವನನ್ನೇ ಅರಿತುಕೊಳ್ಬೇಕು ಅವನನ್ನು ಹುಡುಕಿ ಅರಿತುಕೊಂಡರೆ ಸಕಲ ಲೋಕಗಳು ಇಷ್ಟ ಫಲಗಳು ಒದಗ್ತವೆ ಅಂತೇಳಿ ಹೀಗೆ ಪ್ರಜಾಪತಿಯು ಹೇಳಿದ್ದನ್ನು ದೇವತ ಹೇಳಿದ್ದು ದೇವದವರಿಗೂ ಹಸುರರಿಗೂ ತಿಳಿಯಿತು ಸರಿ ಹಾಗಾದರೆ ಈ ಆತ್ಮನನ್ನು ಹುಡುಕಿ ತಿಳಿದುಕೊಳ್ಳೋಣ ಸರ್ವ ಲೋಕಗಳನ್ನು ಸರ್ವ ಕಾಮಗಳನ್ನು ಪಡೆದುಕೊಳ್ಳೋಣ ಅಂಥೇಳಿ ಹೊರಟರು ದೇವತೆಗಳಲ್ಲಿ ಇಂದ್ರನು ಹಸುರರಲ್ಲಿ ವಿರೋಚನೂ ಒಬ್ಬರ ಮೇಲೊಬ್ಬರು ಏನು ಸ್ಪರ್ಧೆ ಸ್ಪರ್ಧೆಯಿಂದ ಗುರುವಾದ ಪ್ರಜಾಪತಿಯ ಬಳಿಗೆ ಪದ್ಧತಿಯ ಪ್ರಕಾರ ಸಮಿತನ್ನು ಕೈಯಲ್ಲಿ ಹಿಡ್ಕೊಂಡು ವಿನಯದಿಂದ ಬಂದರು ಆಮೇಲೆ ಅವರಿಬ್ಬರು ಮೂವತ್ತೆರಡು ವರ್ಷಗಳ ಕಾಲ ಪ್ರಜಾಪತಿಯಲ್ಲಿ ಬ್ರಹ್ಮಚರ್ಯದಿಂದ ಇದ್ದುಕೊಂಡಿದ್ದರಂತೆ ಅವರ ಸೇವೆಯಿಂದ ಸಂತುಷ್ಟನಾದ ಗುರು ಪ್ರಜಾಪತಿ ಬ್ರಹ್ಮ ಏದಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ ಅಂತೇಳಿ ಕೇಳಿದಾಗ ಮೂವತ್ತೆರಡು ವರ್ಷ ಬ್ರಹ್ಮಚರ್ಯದಲ್ಲಿ ಅಲ್ಲಿ ಕಳೆದ್ರು ಅವರು ಆಮೇಲೆ ಕೇಳಿದ್ದು ಯಾಕೆ ಬಂದದ್ದು ನೀವು ಅಂತೇಳಿ ಗುರು ನೋಡಿ ಎಷ್ಟು ಯೋಗ್ಯತೆ ಬೇಕು ಅಂತೇಳಿ ವಿದ್ಯೆಯನ್ನು ಗಳಿಸಬೇಕಿದ್ರೆ ಹಾಗಿರುವಾಗ ನಾವು ಗುರು ಬೇಕು ಅಂತ ಬಯಸ್ತೇವೆ ಹೇಗೆ ಗುರು ಸಿಕ್ಕಲಿಕ್ಕೆ ಸಾಧ್ಯ ಶಿಷ್ಯ ಎಷ್ಟು ತಯಾರಾಗಬೇಕು ಗುರು ಸಿಗಬೇಕಿದ್ರೆ ಅವರೇ ಇಂದ್ರನ ಇಂದ್ರನೇ ಮೂವತ್ತೆರಡು ವರ್ಷ ಕಾಲ ಬ್ರಹ್ಮಚಾರ್ಯದಲ್ಲಿ ಇದ್ದ ಗುರುವಿನ ಏನು ಅನುಗ್ರಹ ಆಗಬೇಕಿದ್ರೆ ಅವರ ಸೇವೆಯಿಂದ ಸಂತುಷ್ಟನಾದಂಥ ಗುರು ಆಮೇಲೆ ಪ್ರಶ್ನೆ ಮಾಡಿದ್ದು ಮೂವತ್ತೆರಡು ವರ್ಷ ಕಾಲ ಸೇವೆ ಮಾಡಿದ ಮೇಲೆ ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂತೇಳಿ ಹಾಗಿರುವಾಗ ನಾವು ಒಂದು ಕ್ಷಣದಲ್ಲಿ ನಾವೇನೋ ಪ್ರಶ್ನೆ ಮಾಡ್ತೇವೆ ಗುರುಗಳನ್ನು ಅಂಥೇಳಿ ಗುರುಗಳ ಉತ್ತರ ಕೊಡಲಿಲ್ಲ ಅಂಥೇಳಿ ಭಾವಿಸಲೇಬಾರದು ಯಾಕೆ ಇಂದ್ರನೇ ಮೂವತ್ತೆರಡು ವರ್ಷ ಕಾದಿದ್ದಾನೆ ಹಾಂ ನಾವೇನು ಹುಲೂ ಮಾನವರು ಗುರು ಈಗ ಮೂವತ್ತೆರಡು ವರ್ಷದ ಸೇವೆಯ ನಂತರ ಸಂತುಷ್ಟನಾಗಿ ಕೇಳ್ತಾರೆ ಯಾರಿಗೆ ಇಂದ್ರ ಮತ್ತು ವಿರೋಚನರಿಗೆ ಯಾತಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ ಹಾಗೆ ಅವ್ರು ಹೇಳ್ತಾರೆ ಸ್ವಾಮಿ ಮುಪ್ಪು ಸಾವು ಶೋಕ ಹಸಿವು ಬಾಯಾರಿಕೆ ಯಾವುದೂ ಇಲ್ಲದ ಆತ್ಮನನ್ನ ಹುಡುಕಿ ಅರಿತುಕೊಂಡರೆ ಸಕಲ ಲೋಕಗಳು ಸಕಲ ಕಾಮಗಳು ಸಿಕ್ಕುವುದು ಅಂತೇಳಿ ತಾವು ಹೇಳಿದಿರಂತೆ ಆ ಆತ್ಮನನ್ನು ನಮಗೆ ತಿಳಿಸ್ಕೊಡಿ ಕೊಡಬೇಕು ಅಂತೇಳಿ ಕೇಳ್ತಾರೆ ಆದ ಪ್ರಜಾಪತಿ ಹೇಳ್ತಾನೆ ಈಗ ಕಣ್ಣಿನಲ್ಲಿ ಕಾಣುವ ಪುರುಷನೇ ಆತ್ಮ ಇದೇ ಸಾವಿಲ್ಲದ ಭಯವಿಲ್ಲದ ಬ್ರಹ್ಮ ಅಂತೇಳಿ ತಿಳಿ ಅಂತೇಳಿ ಹೇಳ್ತಾನೆ ನೀರಿನಲ್ಲಿ ಕಾಣುವುದಲ್ಲ ಕನ್ನಡಿಯಲ್ಲಿಯೂ ಕಾಣುವುದಲ್ಲ ನೋಡಿ ಕಾಣುವುದು ಅಂದರೆ ಏನು ನೋಡುವಂಥದ್ದು ನೋಡುವುದು ಯಾವುದರಲ್ಲಿ ನಾವು ಕಣ್ಣಿನಲ್ಲಿ ಅದರೊಳಗೆ ಇದ್ದಾನೆ ಬ್ರಹ್ಮ ಅಂತ ಹೇಳ್ತಾನೆ ಅಂದರೆ ನೋಡುವ ಶಕ್ತಿಯೇ ಬ್ರಹ್ಮ ಅಂತೇಳಿ ನೀರಿನಲ್ಲಿ ಕಾಣುವುದು ಕನ್ನಡಿಯಲ್ಲಿ ಕಾಣುವುದೋ ಆಕಾಶದಲ್ಲಿ ಕಾಣೋದು ಅಲ್ಲ ಅಂಥೇಳಿ ನೀರಿನಲ್ಲಿ ಕಾಣುವುದಲ್ಲ ಕನ್ನಡಿಯಲ್ಲಿ ಕಾಣುವುದೋ ಅಲ್ಲ ಇವುಗಳಲ್ಲಿ ಯಾವುದು ಆತ್ಮನು ಅಂತೇಳಿ ಅವ್ರು ಕೇಳ್ತಾರೆ ಗುರು ಹೇಳ್ತಾನೆ ಅವನು ಎಲ್ಲ ಸ್ಥಳಗಳಲ್ಲೂ ಕಾಣಿಸ್ತಾನೆ ನೀರಿನ ತಟ್ಟೆಯಲ್ಲಿ ನೋಡಿ ಆಗ ನಿಮಗೆ ಯಾವೊಂದು ತಿಳಿಯುವುದಿಲ್ಲವೋ ಅದನ್ನು ಕೇಳಿ ಅಂತೇಳಿ ಹೇಳ್ತಾನೆ ಅವರು ಅದರಂತೆ ಮಾಡಿದ ಬಳಿಕ ಏನು ಕಂಡೀರಿ ಅಂತೇಳಿ ಕೇಳ್ತಾನೆ ಆಗ ಅವರು ಹೇಳ್ತಾರೆ ಯಾರು ಇಂದ್ರ ಸ್ವಾಮಿ ಕೂದಲು ಉಗುರುಗಳವರೆಗೆ ಎಲ್ಲವನ್ನು ಕಂಡೆವು ನೀರಿನಲ್ಲಿ ಪ್ರತಿಬಿಂಬ ಅಂತೇಳಿ ಹೇಳ್ತಾರೆ ಆಗ ಈಗ ಕ್ಷೌರವನ್ನು ಮಾಡಿಸಿಕೊಂಡು ಒಳ್ಳೆಯ ಉಡುಪನ್ನು ಹಾಕಿಕೊಂಡು ಚೆನ್ನಾಗಿ ಅಲಂಕರಿಸಿಕೊಂಡು ಮತ್ತೊಂದು ನೀರಿನ ತಟ್ಟೆಯಲ್ಲಿ ನೋಡ್ರಿ ಈಗ ಏನು ಕಂಡಿರಿ ಅಂತೇಳಿ ಪ್ರಜಾಪತಿ ಕೇಳಿದಾಗ ನಾವು ಹೇಗೆ ಒಳ್ಳೆಯ ವೇಷದಲ್ಲಿ ಒಳ್ಳೆಯ ಬಟ್ಟೆಗಳನ್ನ ಹಾಕ್ಕೊಂಡು ಚೊಕ್ಕಟವಾಗಿರುವ ಹಾಗೆ ಅಲ್ಲಿ ಕಂಡೆವು ಪ್ರಜಾಪತಿ ಹೇಳ್ತಾನೆ ಸರಿ ಹಾಗಾದರೆ ಇದೇ ಆತ್ಮನು ಇದೇ ನಾಶವಿಲ್ಲದ ಅಂಜಿಕೆ ಇಲ್ಲದ ಬ್ರಹ್ಮ ಅಂತೇಳಿ ಹೇಳ್ತಾನೆ ಗುರುವಿನ ಮಾತನ್ನು ಕೇಳಿ ಇಬ್ಬರೂ ಮನಶಾಂತಿಯಿಂದ ಹಿಂತಿರ್ತಾರೆ ಅವರು ಹೊರಟಿದ್ದನ್ನು ಪ್ರಜಾಪತಿ ಈ ರಹಸ್ಯವನ್ನು ಅರಿತುಕೊಳ್ಳದೆ ಇವರಿಬ್ಬರಲ್ಲಿ ಯಾವನು ಹೊರಟು ಹೋಗ್ತಾನೋ ಯಾವನು ಈಗ ತಾನು ತಿಳಿದುಕೊಂಡದ್ದೇ ಈಗ ತಿಳಿದುಕೊಂಡದ್ದೇ ನಿಶ್ಚಯ ಅಂತ ತಿಳ್ಕೊಳ್ತಾನೋ ಅವನು ಕೆಟ್ಟು ಹೋಗ್ತಾನೆ ಅಂತೇಳಿ ವಿರೋಚನ ಶರೀರವನ್ನೇ ತಾನು ತಟ್ಟೆಯಲ್ಲಿ ನೋಡಿದ್ದು ಶರೀರವೇ ಆತ್ಮ ಅಂತೇಳಿ ಹೇಳಿಕೊಂಡು ಹಸುರರ ಬಳಿಗೆ ಹೋಗ್ತಾನೆ ಶರೀರವನ್ನೇ ಪೂಜಿಸದಕ್ಕದ್ದು ಶರೀರವನ್ನು ಗೌರವಿಸಿದರೆ ಎಲ್ಲವನ್ನು ಪಡೆದಂಥ ಆಗ್ತದೆ ಶರೀರ ಸುಖವೇ ಇಹಪರ ಸುಖವು ಅಂತೇಳಿ ಅವರಿಗೆಲ್ಲ ಬೋಧಿಸ್ತಾನೆ ತಾನು ತಿಳ್ಕೊಂಡದ್ದಾನೆ ಯಾಕಂದರೆ ನೀರಿನ ಪ್ರತಿಬಿಂಬದಲ್ಲಿ ತಟ್ಟೆಯಲ್ಲಿ ಕಂಡದ್ದೇ ನನಗೆ ಮತ್ತು ಅದರ ಹೊರಗಿನ ಆಭರಣಗಳು ಅಷ್ಟೇ ವೇಷಭೂಷಣಗಳು ಇದೇ ಹಸುರರಿಗೆಲ್ಲ ಜೀವನದ ಸೂತ್ರ ಆಯ್ತು ವಿರೋಚನಾ ಬೋಧನೆ ಶರೀರವೇ ಆತ್ಮ ಅಂಥೇಳಿ ಶರೀರವೇ ದೇವರು ಆತ್ಮ ಅಂತೇಳಿ ಅದನ್ನೇ ಶರೀರ ಪೂಜೆ ಅಂದರೆ ಶರೀರವನ್ನು ಬೆಳೆಸುವಂಥದ್ದು ಇನ್ನೊಂದು ಮಾಂಸದಿಂದ ತನ್ನ ಮಾಂಸವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಥವಾ ಆಹಾರದಿಂದ ಯಾವುದೇ ಆಹಾರ ಇರ್ಬೋದು ಅದರಿಂದ ಶರೀರವನ್ನು ಅಷ್ಟು ಪುಷ್ಠವಾಗಿ ಚೆನ್ನಾಗಿ ಬೆಳೆಸ್ಕೊಳ್ತಕ್ಕಂಥದ್ದು ಶರೀರವೇ ನಮಗೆ ಪ್ರಧಾನ ಅಂತೇಳಿ ಆದರೆ ಇಂದ್ರ ಆಲೋಚನೆ ಮಾಡ್ತಾನೆ ಇದೇನು ನೆರಳು ನಮ್ಮಂತೆ ಒಳ್ಳೆಯ ವೇಷ ಎಂದು ಚೊಕ್ಕಟವಾಗಿ ಕಂಡದ್ದು ನಿಜ ನೆರಳು ಪ್ರತಿಬಿಂಬ ನೀರಿನಲ್ಲಿ ಆದರೆ ನಾನು ಕುರುಡಾಗಿದ್ದರೆ ತಾನು ಕುರುಡನಾಗಿ ಕಾಣ್ತಿತ್ತು ಅಂಗಹೀನಾಗಿದ್ದರೆ ತಾನೂ ಅಂಗಹೀನಾಗಿ ಕಾಣ್ತಾ ಇತ್ತು ಶರೀರವು ನಾಶವಾದರೆ ಇದು ನಾಶ ಈ ಪ್ರತಿಬಿಂಬ ನೆರಳು ಹೇಗೆ ಆತ್ಮ ಇದರಲ್ಲಿ ಯಾವ ಸುಖವನ್ನೂ ಕಾಣುವುದಿಲ್ಲ ಅಲ್ಲ ಅಂಥೇಳಿ ಮತ್ತೆ ಹಿಂದೆ ವಾಪಸ್ ಬರ್ತಾನೆ ಆಮೇಲೆ ಪ್ರಜಾಪತಿ ಉಪದೇಶದ ರಹಸ್ಯವನ್ನು ಬಿಚ್ಚಿ ಹೇಳ್ತಾನೆ ಪುನಃ ಬಂದವನಿಗೆ ಇಂದ್ರನಿಗೆ ಯಾವ ದೋಷವೂ ಇಲ್ಲದ ಆತ್ಮನೇ ನಮ್ಮಗಳಲ್ಲಿ ಇರುತ್ತಾ ನಮ್ಮನ್ನು ಸದಾ ಪ್ರೇರಿಸ್ತಾ ಇಂದ್ರನಿಗೆ ತಿಳಿಸಿಕೊಡ್ತಾನೆ ಗುರುಗಳು ತತ್ವವನ್ನು ಹೇಳಿಕೊಡುವಾಗ ನಮಗೆ ಆದಂತಹ ತಪ್ಪು ತಿಳುವಳಿಕೆಯನ್ನೇ ಸರಿ ಅಂತೇಳಿ ನಾವೇ ನಿಶ್ಚಯಿಸಿ ಬಿಡಬಾರದು ತಾಳ್ಮೆಯಿಂದ ಮತ್ತೆ ಅವರನ್ನೇ ಕೇಳಿ ಅವರ ಪೂರ್ಣಾಭಿಪ್ರಾಯವನ್ನು ತಿಳ್ಕೊಳ್ಬೇಕು ಅಷ್ಟಕ್ಕೆ ತೃಪ್ತಿ ಹೊಂದಬಾರದು ನಿಜವನ್ನು ತಿಳಿದುದರಿಂದ ಆಗುವಂತಹ ಒಳ್ಳೆಯ ಫಲ ಆಗುವುದಕ್ಕೆ ಬದಲಾಗಿ ತಪ್ಪು ತಿಳುವಳಿಕೆಯಿಂದ ಆಗತಕ್ಕಂಥ ಕೆಟ್ಟ ಫಲವೇ ನಮಗೆ ಬಂದೋದಾಗ್ತದೆ ಅಂಥೇಳಿ ಈ ಒಂದು ಗುರುಕುಲವಾಸ ಎನ್ನತಕ್ಕಂಥ ಈ ಒಂದು ಕಥೆ ಗುರುಕುಲದಲ್ಲಿ ಯಾವ ರೀತಿ ನಾವು ಇರಬೇಕು ಎನ್ನತಕ್ಕಂಥ ಗುರುವಿನ ಹತ್ರ ನಾವು ಯಾವ ರೀತಿ ವರ್ತಿಸಬೇಕು ತಾಳ್ಮೆ ಎಷ್ಟು ಇಷ್ಟು ಇರಬೇಕು ನಮಗೆ ಹ್ಞೂ ಕೇಳಿದ್ದಕ್ಕೆ ಉತ್ತರ ಸಿಗೋಕ್ಕಿಲ್ಲ ಅಥವಾ ಸಿಕ್ಕಿದ ಉತ್ತರದಲ್ಲಿ ಕೂಡ ನಾವು ತೃಪ್ತಿ ಹೊಂದಬೇಕಾಗಿಲ್ಲ ಮತ್ತಷ್ಟು ನಾವು ಪೂರ್ಣವಾಗಿ ಅದರ ಭಾವ ಏನು ಅಂತೇಳಿ ತಿಳ್ಕೊಳ್ಬೇಕು ಮತ್ತಷ್ಟು ಪ್ರಶ್ನಿಸಬೇಕು ಅಂತೇಳಿ ಮುಂದಿನದ್ದು ಗುರುವಾಗುವುದಕ್ಕೆ ಹವಣಿಸಬಾರದು ಅಂತೇಳಿ ಬೃಹದಾರಣ್ಯಕದ ಒಂದು ಕತೆ ಬೃಹಧಾರಣ್ಯಕ ಉಪನಿಷತ್ತಿಂದ ಹಿಂದೆ ಬಾಲಾಕಿ ಗಾರ್ಗ್ಯ ಎನ್ನತಕ್ಕಂತಹ ಒಬ್ಬ ಬ್ರಾಹ್ಮಣ ಇದ್ದ ಅವನು ಒಮ್ಮೆ ಕಾಶಿಯ ರಾಜನಾದಂತಹ ಅಜಾತ ಶತ್ರು ಎಂಬವನ ಬಳಿಗೆ ಬಂದು ನಿನಗೆ ಬ್ರಹ್ಮವನ್ನು ಹೇಳಿಕೊಡ್ಲೆ ಅಂತೇಳಿ ಕೇಳ್ತಾನೆ ಬಾಲಾಕಿ ಗಾರ್ಗ್ಯ ಕಾಶಿ ರಾಜನಾದ ಅಜಾತ ಶತ್ರುವಿಗೆ ಆಗಿನ ಕಾಲಕ್ಕೆ ಜನಕರಾಯನ ಕೀರ್ತಿ ಎಲ್ಲೆಲ್ಲಿಯೂ ಹಬ್ಬಿತ್ತು ಬ್ರಹ್ಮವಿದ್ಯೆಯನ್ನು ಕೇಳುವ ರಸಿಕನು ವಿದ್ಯಾವಂತರಿಗೆ ಸಂಭಾವನೆಯನ್ನು ಕೊಡಬಲ್ಲ ದಾತನು ಜನಕನೇ ಎಂಬಂಥ ವಾರ್ತೆ ಜನರಿಗೆಲ್ಲ ಮುಟ್ಟಿತ್ತು ಬಾಲಾಕಿಯು ತಾನು ಬ್ರಹ್ಮಜ್ಞಾನಿ ಎಂಬಂಥ ಹೆಮ್ಮೆಯಿಂದ ಬ್ರಹ್ಮೋಪದೇಶವನ್ನು ಮಾಡ್ತೇನೆ ಅಂತೇಳಿ ಹೇಳಿಕೊಂಡರು ಅಷ್ಟು ಮಾತ್ರದಲ್ಲೇ ರಾಜನು ಸಂತೋಷಗೊಂಡು ಸ್ವಾಮಿ ಇಷ್ಟು ಮಾತ್ರ ಹೇಳಿದಿರಲ್ಲ ಅದೇ ಸಾಕು ಈ ಮಾತಿಗೆ ಸಾವಿರ ಗೋವುಗಳನ್ನು ದಾನವಾಗಿ ಕೊಡ್ತೇನೆ ಅಂತೇಳಿ ಹೇಳಿಬಿಟ್ಟೆ ಯಾರೋ ಕಾಶಿರಾಜನಾದ ಅದ ಅಜಾತಶತ್ರು ಅಜಾತಶತ್ರು ನಿಜವಾಗಿ ಒಳ್ಳೆ ಬ್ರಹ್ಮಜ್ಞಾನಿಯಾಗಿದ್ದ ಬಾಲಾಕಿಯು ತೀರಾಜ್ಞಾನಿಯಲ್ಲ ಅವನು ಹೊರಗೆ ಸೂರ್ಯಮಂಡಲವೇ ಮುಂತಾದವುಗಳಲ್ಲಿಯೂ ಒಳಗೆ ಕಣ್ಣಿನ ಇಂದ್ರಿಯದಲ್ಲಿಯೂ ಆ ಮೂಲಕ ಹೃದಯದಲ್ಲೂ ವ್ಯಾಪಿಸಿರುವ ಪರಮೇಶ್ವರನ ಸಗುಣ ರೂಪವನ್ನು ಉಪಾಸನೆ ಮಾಡ್ತಾ ಇದ್ದ ಆದರೆ ಅಜಾತಶತ್ರು ಪರಮಾತ್ಮನ ನಿಜವಾದ ಹೆಚ್ಚಿನ ಸ್ವರೂಪವನ್ನೇ ಇರ್ತಿದ್ದ ಬಾಲಾಕಿ ಗಾರ್ಗ್ಯ ಹೇಳಿದಂತಹ ಉಪಾಸನೆಗಳನ್ನೆಲ್ಲ ಕೇಳಿ ಇಷ್ಟೇ ಅಂಥೇಳಿ ಈ ಅಜಾತಶತ್ರು ಹೇಳ್ತಾನೆ ಆಗ ಬಾಲಾಕಿ ಬ್ರಾಹ್ಮಣ ಬಾಲಾಕಿ ಗಾರ್ಗೆ ಹೇಳ್ತಾನೆ ಇಷ್ಟೇ ನೀನು ನನ್ನಂತೆ ಉಪಾಸನೆ ಮಾಡುವಂತ ಹೇಳ್ತಾನೆ ಆಗ ಅಜಾತಶತ್ರು ಹೇಳ್ತಾನೆ ನೀವು ಹೇಳಿದ ಉಪಾಸನಗಳೆಲ್ಲವೂ ನನಗೆ ತಿಳಿದಿವೆ ಅವುಗಳ ಫಲವೂ ನನಗೆ ಗೊತ್ತಿದೆ ಆದರೆ ಇಷ್ಟು ಮಾತ್ರ ಪರವಸ್ತುನ ಪರವಸ್ತುವಿನ ಸ್ವರೂಪ ತಿಳಿದ ಹಾಗೆ ಆಗುವುದಿಲ್ವಲ್ಲ ಗಾರ್ಗಿಯನಿಗೆ ಆಗ ನಿಜ ಸ್ಥಿತಿ ಅರಿವಾಯಿತು ತನ್ನ ನಿಜ ಸ್ಥಿತಿ ಅಯ್ಯ ರಾಜನೇ ನಾನು ನಿನ್ನ ಬಳಿಯಲ್ಲಿ ಶಿಷ್ಯನಾಗಿ ಪರಮಾತ್ಮ ವಸ್ತುವನ್ನು ತಿಳಿದುಕೊಳ್ಳಬೇಕು ಅಂತೇಳಿ ಬಯಸ್ತೇನೆ ದಯಮಾಡಿ ನನಗೆ ಅದನ್ನು ಹೇಳಿಕೊಡು ಅಂತ ಹೇಳಿ ಆದರೆ ದೊರೆ ಉತ್ತಮ ವರ್ಣದವಾದ ಬ್ರಾಹ್ಮಣನ ಮೇಲೆ ಗೌರವ ಬ್ರಾಹ್ಮಣನು ಕ್ಷತ್ರಿಯನನ್ನು ಗುರು ಭಾವದಿಂದ ಪೂಜಿಸುವುದು ಸರಿಯಲ್ಲ ಅದು ಶಾಸ್ತ್ರ ಪದ್ಧತಿಗೆ ವಿರುದ್ಧವಾಗಿರ್ತದೆ ಆದ್ದರಿಂದ ತಾವು ಪೂಜ್ಯ ಸ್ಥಾನದಲ್ಲಿ ಇರಬೇಕು ನಾನು ನನಗೆ ವಿರುದ್ಧದನ್ನು ವಿಜ್ಞಾಪನೆ ಮಾಡಿಕೊಡ್ತೇನೆ ಅಂಥೇಳಿ ಮುಂದೆ ಅವನಿಗೆ ಎಲ್ಲಕ್ಕೂ ಹೆಚ್ಚಿನ ಪರಮಾರ್ಥ ಸ್ವರೂಪವನ್ನು ತಿಳಿಸಿಕೊಟ್ಟೆ ಯಾರು ಈ ಅಜಾತಶತ್ರು ಕಾಶಿರಾಜ ನಿಜವಾದ ಗುರುತ್ವವು ಶಿಷ್ಯನಿಂದ ಮಾಡಿಸಿಕೊಳ್ಳುವ ಸೇವೆಯಿಂದ ಬರುವುದಿಲ್ಲ ಉನ್ನತವಾದ ಕುಲದಿಂದಲೂ ಬರುವುದಿಲ್ಲ ತತ್ವವನ್ನು ತಿಳಿದವನು ಹೇಗೆ ಯಾವ ಸ್ಥಿತಿಯಲ್ಲಿ ಇದ್ದರೂ ಗುರುವೇ ಅವನೇ ಪೂಜ್ಯನು ತತ್ವವೇತ್ರವು ಯಾರು ಅವನು ಅಂಥೇಳಿ ಈ ಒಂದು ಕಥೆ ಮುಂದೆ ತತ್ವವನ್ನು ಹುಡುಕುವುದರಲ್ಲಿ ಯಾವಾಗಲೂ ಆಸೆ ಇರಬೇಕು ನಮಗೆ ಅಂಥೇಳಿ ಪ್ರಶ್ನೋಪನಿಷತ್ತಿನ ಒಂದು ಕಥೆ ಹೇಗೆ ವಿದ್ಯೆಯನ್ನು ಕಲಿಯಲಿಕ್ಕೆ ಆಸೆ ಇರಬೇಕು ಹಾಗೆ ತತ್ವವನ್ನು ಹುಡುಕುವುದರಲ್ಲಿ ಆಸೆ ಇರಬೇಕು ಯಾವಾಗಲೂ प्रश्नोपनिष्त सुखेश भारद्वाज शैब्य सत्यकाम शौर्यणि गर्ग्य कौसल्य आश्वलायन अश्वलायन भार्गव वैदर्भि मत कबंधी कायन आरु जनर पर आराधन तत्पर आगद आराधन आगे अस्ुमात्र तृप्ति आगे परमात्मन ಎಲ್ಲಕ್ಕೂ ಮಿಗಿಲಾದ ಸ್ವರೂಪ ಏನು ಎಂಬುದನ್ನು ತಿಳಿಯಬೇಕು ಅಂತೇಳಿ ಪೂಜ್ಯರಾದ ಪಿಪ್ಪಳ ಆದ ಮಹರ್ಷಿಗಳ ಬೆಳಗ್ಗೆ ಕೈಯಲ್ಲಿ ಸಮೀಪಾಣಿಗಳಾಗಿ ಕೈಯಲ್ಲಿ ಸಮೇತನ ಹಿಡ್ಕೊಂಡು ಬಂದರು ಸಮೀತ್ ಪಾಣಿ ಅಂದರು ಕೈ ಸಮಿತನ ಕೈಯಲ್ಲಿ ಹಿಡ್ಕೊಂಡು ಬಂದರು ಸಮಿತಿ ಯಾಕೆ ಯಜ್ಞ ಮಾಡಲಿಕ್ಕೆ ಯಜ್ಞಕ್ಕೆ ಸಮಿತು ಮೊದಲೆಲ್ಲ ಹಾಗೆ ಹ್ಞೂ ಹೇಗೆ ನಾವು ಪೂಜೆಗೆ ಹೋಗುವಾಗ ಹೂ ತುಳಸಿ ಗರಿಕೆ ತೊಗೊಂಡೋಗ್ತೇವೋ ಅದೇ ರೀತಿಯಲ್ಲಿ ಗುರುಗಳತ್ರ ಹೋಗುವಾಗ ಯಜ್ಞ ಸಮಿತಿಗಳನ್ನು ಕೊಂಡೋಗಿಕೊಡುವಂಥದ್ದು ಹ್ಞೂ ಹೇಗೆ ನಾವು ನೆಂಟರ ಮನೆಗೆ ಹೋಗುವಾಗ ಏನೋ ಹಣ್ಣು ತರಕ ಇದು ಸ್ವೀಟೋ ಏನೋ ತಗೊಂಡು ಹೋಗ್ತೇವೆ ಹ್ಞೂ ಅದೇ ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋಗು ಕಾಣಿಕೆ ಹಾಕುವಂಥದ್ದು ರಾಜನ ಬಳಿಗೆ ಗುರುಗಳ ಬಳಿಗೆ ಹೋಗುವಾಗ ಫಲ ಕಾಣಿಕೆಗಳನ್ನು ಸಮರ್ಪಣೆ ಮಾಡತಕ್ಕಂಥದ್ದು ಬರಿಗೈಯಲ್ಲಿ ಹೋಗಬಾರ್ದು ಅಂಥೇಳಿ ಹ್ಞೂ ಗೋ ಗುರು ದೇವ್ರ ಮತ್ತು ರೋಗಿಯ ದರ್ಶನಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರ್ದು ಅಂಥೇಳಿ ಶಾಸ್ತ್ರ ಹಾಗೆ ಇವರೇ ನನಗೆ ಎಲ್ಲವನ್ನು ಹೇಳಿಕೊಡ್ತಾರೆ ಅಂಥೇಳಿ ಅವರಿಗೆ ನಂಬಿಕೆಯಾಗಿ ಅವರ ಬಳಿಗೆ ಶಿಷ್ಯರಾಗಿ ಬಂದು ಸೇರಿದರು ವಿಪಲಾದ್ರ ಬಳಿಗೆ ಇವರೆಲ್ಲರೂ ಸುಖೇಶ ಶೈಬ್ಯ ಹಾಂ ಸುಖೇಶ ಭರ ಭಾರದ್ವಾಜ ಭರದ್ವಾಜನ ಮಗ ಸುಖೇಶ ಮತ್ತು ಭಾರದ್ವಾಜ ಗೋತ್ರಿಯ ಶೈಬ್ಯ ಸತ್ಯಕಾಮ ಹ್ಞೂ ಸತ್ಯಕಾಮನ ವಂಶದಲ್ಲಿ ಬಂದು ಶೈಬ್ಯ ಅಂತೇಳಿ ಒಬ್ಬ ಆಮೇಲೆ ಸೌರ್ಯಾಯಣಿ ಗಾರ್ಗ್ಯ ಕೌಸಲ್ಯ ಅಶ್ವಲಾಯನ ಭಾರ್ಗವೈದರ್ಭಿ ಮತ್ತು ಕಬಂಧಿ ಕಾತ್ಯಾಯನ ಅಂತ ಪಿಪ್ಪರಾದರು ಕೇಳ್ತಾರೆ ನೀವುಗಳು ಹಿಂದೆಯೂ ಬ್ರಹ್ಮಚರಿಯನ್ನು ತಪಸ್ಸನ್ನು ಮಾಡಿದವರು ಆದರೂ ಮತ್ತೊಂದು ಒಂದು ವರ್ಷ ಬ್ರಹ್ಮಚರಿಯಿಂದ ತಪ್ಪೊಂದಿಷ್ಟರಾಗಿ ಆಮೇಲೆ ನಿಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಿ ನನಗೆ ತಿಳಿದರೆ ಅದೆಲ್ಲವನ್ನು ತಿಳಿಸ್ತೇವೆ ಅಂತೇಳಿ ಪಿಪ್ಪರಾದರು ಹೇಳ್ತಾರೆ ನೋಡಿ ಎಷ್ಟು ವಿನಯದಲ್ಲಿ ಹೇಳ್ತಾರೆ ನನಗೆ ಗೊತ್ತಿದ್ದಷ್ಟು ಹೇಳ್ತೇನೆಪ್ಪ ಗೊತ್ತಿದ್ರೆ ಆಮೇಲೆ ಆರು ಜನರು ಒಬ್ಬೊಬ್ಬರಾಗಿ ಈ ಆರು ಪ್ರಶ್ನೆಗಳನ್ನು ಮಾಡಿದರು ಒಂದು ವರ್ಷ ಬ್ರಹ್ಮಚಾರ್ಯ ನಿಷ್ಠೆ ಮಾಡಿದ ನಂತರ ಈ ಜೀವರುಗಳು ಏತಕ್ಕಾಗಿ ಹುಟ್ಟುತ್ತಾರೆ ಶರೀರವನ್ನು ತಡೆದಿಟ್ಟುಕೊಂಡಿರ್ತಕ್ಕಂಥ ಕಾರಣಗಳು ಯಾವುವು ಇಂದ್ರಿಯಗಳು ತಮ್ಮ ಮಾಹಾತ್ಮ್ಯವನ್ನು ಬೆಳಗಿ ತೋರಿಸ್ತಕ್ಕವುಗಳು ಯಾವುವು ಇವುಗಳಲ್ಲಿ ಎಲ್ಲಕ್ಕೂ ಹೆಚ್ಚಿನದ್ದು ಯಾವುದು ಶರೀರದಲ್ಲಿ ಇದು ಎರಡನೇ ಪ್ರಶ್ನೆ ಮೂರನೆಯದು ಪ್ರಾಣನು ಯಾವುದರಿಂದ ಹುಟ್ಟುತ್ತಾನೆ ಈ ಶರೀರದಲ್ಲಿ ಹೇಗೆ ಬಂದು ವ್ಯಾಪಾರ ಮಾಡ್ತಾ ಇರ್ತಾನೆ ತನ್ನ ಅಂದರೆ ವ್ಯವಹಾರವನ್ನು ಹೇಗೆ ಹೊರಟು ಹೋಗ್ತಾನೆ ಒಳಗು ಹೊರಗು ಎಲ್ಲವನ್ನೂ ಇವನು ಹೇಗೆ ಧರಿಸಿಕೊಂಡಿರ್ತಾನೆ ಇದು ಮೂರನೇ ಪ್ರಶ್ನೆ ನಾಲ್ಕನೆಯದು ಈ ಶರೀರದಲ್ಲಿ ನಿದ್ರೆ ಮಾಡುವ ಭಾಗಗಳು ಯಾವುವು ಎಚ್ಚರವಾಗಿರುವವು ಯಾವುವು ಕನಸನ್ನು ಕಾಣುವವು ಯಾವುವು ನಿದ್ರೆಯಲ್ಲಿ ಆಗುವ ಸುಖವು ಯಾರದ್ದು ಹಾಗೆ ಎಲ್ಲರೂ ಯಾರಲ್ಲಿ ಸೇರಿರುತ್ತಾರೆ ಇದು ನಾಲ್ಕನೇ ಪ್ರಶ್ನೆ ಐದನೆಯದು ಸಾಯುವವರೆಗೂ ಓಂಕಾರವನ್ನು ಧ್ಯಾನ ಮಾಡುವವನಿಗೆ ಯಾವ ಲೋಕ ಸಿಗ್ತದೆ ಆರನೆಯದು ಹದಿನಾರು ಕಲೆಗಳುಳ್ಳ ಪುರುಷನು ಇಲ್ದಿರುತ್ತಾನೆ ಪಿಪ್ಪಲಾದರೆ ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕವಾಗಿ ಉತ್ತರವನ್ನು ಹೇಳಿದರು ಆಗ ಆರು ಜನರು ತಾವೇ ನಮ್ಮ ತಂದೆಗಳು ಯಾಕೆಂದರೆ ಅಜ್ಞಾನವನ್ನು ದಾಟಿಸಿ ನಮ್ಮನ್ನು ಆಚೆಯ ದಡಕ್ಕೆ ಮುಟ್ಟಿಸಿದ್ದೀರಾ ಅಂಥೇಳಿ ಎಲ್ಲರೂ ಕೂಡ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಇದು ಏಳನೇ ಕಥೆ ಇನ್ನು ಮುಂದಿನ ನಾಳೆ ದಿವಸ ನೋಡೋಣ ಎಂಟನೆಯದು ಚರ್ಚೆಯಲ್ಲಿಯೂ ತಾಳ್ಮೆ ಇರಬೇಕು ಎಂತಕ್ಕಂಥ ಕಥೆ ಮುಂದೆ ಬರ್ತದೆ ಹೀಗೆ ಉಪನಿಷತ್ತಿನ ಸ್ವಾರಸ್ಯಕರವಾದ ಅನ್ನೋದನ್ನೇ ಹೇಳ್ತಾ ಸ್ವಾಮೀಜಿಯವರು ಶ್ರೀ ಶ್ರೀ ಸರಸ್ವತಿ ಸ್ವಾಮೀಜಿಯವರು ಉಪನಿಷತ್ತಿಗೆ ಪ್ರವೇಶವನ್ನು ನಮಗೆ ಕೊಡಿಸ್ತಾ ಇದ್ದಾರೆ ನಂತರ ಈ ರೀತಿಯ ಕೆಲವು ಕಥೆಗಳ ನಂತರ ಉಪನಿಷತ್ತಿನ ಬೋಧನೆಗಳ ಬಗ್ಗೆ ವಿಚಾರಗಳ ಬಗ್ಗೆ ಎಲ್ಲ ಮುಂದೆ ಹೇಳಲಿಕ್ಕಿದ್ದಾರೆ ಹೇಳಿದ್ದಾರೆ ಈ ಒಂದು ಕೃತಿಯಲ್ಲಿ ಉಪನಿಷತ್ತುಗಳ ಮೊದಲನೆಯ ಪರಿಚಯ ಅಂತೇಳಿ ಹರೇ ಶ್ರೀ ಸಚ್ಚಿದ ಸಚ್ಚಿದಾನಂದ ಓಂ ತತ್ಸತ್